ನೀನು ಇಲ್ಲಿಯೇ ಊಟ ಮಾಡು ಆಮೇಲೆ ನಿನ್ನೊಡನೆ ನಾನು ಬರುತ್ತೇನೆ ಅದರಂತೆ ಊಟ ಮುಗಿಸಿಕೊಂಡು ನಾವಿಬ್ಬರೂ ಕಾರಿನಲ್ಲಿ ಕುಳಿತವು ಆ ರಾತ್ರಿ ಬೆಳದಿಂಗಳು ಗಂಟೆ 8 ಆಗಿತ್ತು ಶಾಸಿಗಳೆಂದರು ಹೇಗೂ ಬಸವನಗುಡಿಯ ಕಡೆ ಹೋಗುತ್ತೇವೆ ಶಿವಸ್ವಾಮಿ ಅಯ್ಯರವರನ್ನು ಒಂದು ಹತ್ತು ನಿಮಿಷ ನೋಡಿಕೊಂಡು ಬರೋಣ ಆ ವೇಳೆಗೆ ಕಾರು ಗೇಟಿನ ಬಳಿ ಬಂದಿತ್ತು ಶಾಸಿಗಳು ಕಾರಿನ ಡ್ರೈವರ್ ಅನ್ನು ಕುರಿತು ಕೊಂಚ ನಿಲ್ಲೂ ಬರುತ್ತೇನೆ ಎಂದು ಹೇಳಿ ಗಾಡಿಯಿಂದ ಕೆಳಕಿಳಿದು ಹೋಟೆಲಿನೊಳಕ್ಕೆ ಹೋದರು ನಾನು ಗಾಡಿಯಲ್ಲಿಯೇ ಕುಳಿತಿದ್ದೆ ಒಂದೆರಡು ನಿಮಿಷವಾದ ಮೇಲೆ ಶಾಸಿಗಳು ಬಂದು ಗಾಡಿಯಲ್ಲಿ ಕುಳಿತು ಹೇಳಿದರು ನಾನು ಪಂಚೆಯನ್ನು ಕಚ್ಚೆ ಹಾಕಿಕೊಳ್ಳುವುದಕ್ಕೋಸ್ಕರ ಒಳಗೆ ಹೋಗಿದೆ. ಶಿವಸ್ವಾಮಿ ಅಯ್ಯರ್ ಅವರ ಹತ್ತಿರ ಹೋಗುವಾಗ ಕಚ್ಚೆ ಹಾಕಿರಬೇಕು ಹಾಗಿಲ್ಲದಿದ್ದರೆ ಅವರಿಗೆ ಸರಿ ಬೀಳುವುದಿಲ್ಲ ವ್ಯಾಸಂಗದಿಷ್ಟೇ ಆದರೆ ಶಿವಸ್ವಾಮಿ ಅಯ್ಯರ್ ಅವರು ಎಲ್ ಶ್ರೀನಿವಾಸಯ್ಯಂಗಾರ್ ರ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿದ್ದರು ನಾವಿಬ್ರು ಅಲ್ಲಿ ಅವರಿಗೆ ಕಾಣಿಸಿದೊಡನೆಯೇ ಅವರು ಹೇಳಿದರು ಓ ಕೊಂಚ ತಡೆಯಿರಿ ಅಲ್ಲಿ ಕುಳಿತುಕೊಳ್ಳಿ ನಾನು ರೇಡಿಯೋ ರೇಡಿಯೋ ಕೇಳುತ್ತಿದ್ದೇನೆ ಇದು ಮುಗಿಸಿ ಬರುತ್ತೇನೆ ಐದಾರು ನಿಮಿಷವಾದ ಮೇಲೆ ತಾವು ಕುಳಿತಿದ್ದ ಕಡೆಯಿಂದ ನಮ್ಮ ಹತ್ತಿರಕ್ಕೆ ಬಂದರು ಬರುತ್ತಾ ಈಗ ರೇಡಿಯೋದಲ್ಲಿ ಬರುತ್ತಿದ್ದುದು ಸುಭಾಷ್ ಚಂದ್ರ ಬೋಸ್ ರ ಭಾಷಣ ಆತ ಜರ್ಮನಿ ದೇಶದಲ್ಲಿ ಭಾಷಣ ಮಾಡಿದ ನಂತೆ ಆ ಭಾಷಣದಲ್ಲಿ ಹದಿಮೂರು ವಿಷಯ ಪಾಯಿಂಟುಗಳನ್ನು ಹೇಳಿದ್ದಾರೆ ಒಂದನೆಯದು ಇದು ಒಪ್ಪಬೇಕಾದದ್ದೇ ಎರಡನೆಯ ಪಾಯಿಂಟು ಇದು ಕೊಂಚ ಒಪ್ಪಬಹುದು ಮೂರನೆಯ ಇದು ಸರ್ವತಾ ಒಪ್ಪಲಾಗುವುದಿಲ್ಲ ನಾಲ್ಕನೆಯ ಪಾಯಿಂಟು ಇದು ಉತ್ಪ್ರೇಕ್ಷೆ ಈ ರೀತಿಯಾಗಿ ತಮ್ಮ ಮೆಮೊರಾಂಡಮ್ ಕೈಚೀಟಿ ಪುಸ್ತಕದಲ್ಲಿ ಪೆನ್ಸಿಲ್ನಲ್ಲಿ ಗುರುತು ಹಾಕಿಕೊಂಡಿದ್ದ ಹದಿಮೂರು ಪಾಯಿಂಟುಗಳನ್ನು ಪುನರಾವರ್ತನ ಮಾಡಿ ನನಗೊಪ್ ನಮಗೊಪ್ಪಿಸಿದರು ಇದು ಶಿವಸ್ವಾಮಿ ಅಯ್ಯರ್ ಅವರ ದಾರಿ ಯಾವುದನ್ನು ಓದಲಿ ಯಾವುದನ್ನು ಕೇಳಲಿ ಅದರಲ್ಲಿ ಸಾರವಾದ ಸಂಗತಿಯೇನು ಅದರ ಮುಖ್ಯವಾದ ಸಂಗತಿಯೇನು ಅದರ ಮುಖ್ಯ ಪದ ಏನು ಇದನ್ನು ಒಂದು ಕಾಗದ ಮೇಲೆ ಗುರುತು ಹಾಕಿ ಗುರುತು ಮಾಡಿ ಇಡಬೇಕು ಬಳಿಕ ಅದನ್ನು ಆಲೋಚನೆ ಪುನರಾಲೋಚನೆ ವಿಮರ್ಶೆ ಮಾಡಬೇಕು ಅವರು ಹೀಗೆ ಮಾಡುತ್ತಿದ್ದರಿಂದಲೇ ಅವರ ಮಾತಿನಲ್ಲಿ ಜೊಳ್ಳು ಪಳ್ಳುಗಳು ಅಲಂಕಾರಗಳು ಕಿವಿಗೆ ಭತ್ತಿ ಮಾಡಿ ಬುದ್ಧಿಗೆ ಬಡಾಯಿ ಬುರುಡೆಯಂತಾಗುವ ವಾಗ್ವೈಖರಿಗಳು ಇರುತ್ತಿರಲಿಲ್ಲ ಆಡಿದ ಮಾತು ಎರಡೇ ಆದರೂ ಅದು ತೂಕವಾದ ಅರ್ಥಪುಷ್ಟಿಯುಳ್ಳ ಮಾತು ಸಂಸ್ಕೃತ ಪಾಂಡಿತ್ಯ ಶಿವಸ್ವಾಮಿ ಅಯ್ಯರವರು ಸಂಸ್ಕೃತ ಪಂಡಿತರು ಅವರ ಮಿತ್ರರು ವಕೀಲಿ ವೃತ್ತಿಯಲ್ಲಿ ಅವರ ಪ್ರತಿಸ್ಪರ್ಧಿಯೂ ಆಗಿದ್ದವರು ವಿ ಕೃಷ್ಣಸ್ವಾಮಿ ಅಯ್ಯರವರು ವಿ ಕೃಷ್ಣಸ್ವಾಮಿ ಅಯ್ಯರವರು ಮದ್ರಾಸು ಮೈಲಾಪುರದಲ್ಲಿ ಒಂದು ಸಂಸ್ಕೃತ ಮಹಾಪಾಠಶಾಲೆಯನ್ನು ವೆಂಕಟರಮಣ ಆಯುರ್ವೇದಿಕ್ ಡಿಸ್ಪೆನ್ಸರಿ ಎಂಬ ವೈದ್ಯ ಸ್ಥಾಪಿಸಿದ ಮಹಾನುಭಾವರು ಇವರು ಸಂಸ್ಕೃತದಲ್ಲಿ ಮಹಾಪಂಡಿತರು ಆರ್ಯಚರಿತಂ ಎಂಬ ಸಂಸ್ಕೃತ ಗ್ರಂಥ ಸಂಕಲನವನ್ನು ಮಾಡಿದವರು ಇವರು ತಮ್ಮ ಕಾಲೇಜಿಗೆ ಸಂಸ್ಕೃತ ಉಪಾಧ್ಯಾಯರನ್ನು ನಿಯಮಿಸಬೇಕಾಗಿ ಬಂದಾಗ ಅಥವಾ ಬೇರೆ ಪಂಡಿತ ಪ್ರಸಕ್ತಿ ಬಂದಾಗ ನಿರ್ಣಯದ ಜವಾಬ್ದಾರಿಯನ್ನು ಶಿವಸ್ವಾಮಿ ಅಯ್ಯರವರಿಗೆ ಒಪ್ಪಿಸುತ್ತಿದ್ದರು ಅಷ್ಟು ನಂಬಿಕೆ ಅವರಿಗೆ ಶಿವಸ್ವಾಮಿ ಅಯ್ಯರವರ ಪಾಂಡಿತ್ಯದಲ್ಲಿ ಮತ್ತು ನಿಷ್ಪಕ್ಷಪಾತದಲ್ಲಿ ಪೂರ್ವಾಚಾರ ಶ್ರದ್ಧೆ ಶಿವಸ್ವಾಮಿ ಅಯ್ಯರವರು ಗವರ್ನರ್ ಹುದ್ದೆಗೆ ಹತ್ತರಾಗಲು ತಮ್ಮ ಆಚಾರ ನಿಯಮಗಳನ್ನು ಎಳ್ಳಷ್ಟು ಸಡಿಸಿ ಅವರು ವಿದೇಶ ಪ್ರಯಾಣ ಮಾಡಬೇಕೆಂದು ಸಲಹೆ ಬಂದಾಗ ತಮ್ಮ ತಾಯಿ ಇರುವವರೆಗೂ ಆಕೆಯ ಮನಸ್ಸಿಗೆ ಒಪ್ಪಲಾಗದ ಕೆಲಸವನ್ನು ತಾವು ಮಾಡತಕ್ಕವರಲ್ಲವೆಂದು ಪ್ರತಿಜ್ಞೆ ತೊಟ್ಟು ಪಾಲಿಸಿದರು ತಾಯಿಯ ವರ್ಷಾಂತಕವಾದ ಮೇಲೆ ಯೂರೋಪ್ ಸಂಚಾರ ಮಾಡಿಕೊಂಡು ಬಂದರು ಆದರೂ ಸ್ನಾನ ಸಂಧ್ಯಗಳಲ್ಲಿ ಎಂದು ತಪ್ಪಿದವರಲ್ಲ ವಯಸ್ಸಾಗಿ ಮೈಸ್ತೋಮ ಬೆಳೆದು ದೇಹಾಯಾಸವಾಗುತ್ತಿದ್ದಾಗಲೂ ಸ್ನಾನ ಮಾಡಿ ಬಂದು ಮಡಿಯುಟ್ಟು ಒಂದು ಗುಂಡುಮೇಜಿನ ಬಳಿ ಕುಳಿತುಕೊಳ್ಳುವರು ವಿಭೂತಿ ತರಿಸುವರು ಸಂಧ್ಯಾ ಮಾಡುವರು ಪ್ರತಿದಿನವೂ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಭಾಗವತ ಪಾರಾಯಣ ಭಾಗವತ ಅವರಿಗೆ ಪ್ರಿಯವಾದ ಗ್ರಂಥ ಭಾಗವತ ಕಷ್ಟವಾದ ಗ್ರಂಥ ಆ ಕಷ್ಟಗಳನ್ನು ಸುಲಭಗೊಳಿಸುವುದು ಶಿವ ಅಯ್ಯರ್ ಅವರಿಗೆ ಸಂತೋಷ ಇಲ್ಲಿ ಯಾತಕ್ಕೆ ಗುಜಪ್ರತ್ಯಯ ಬಂದಿದೆ ಇಲ್ಲಿ ಯಾಕೆ ಕ್ವಿಪ್ ಬಂದಿದೆ ಇಲ್ಲಿ ಯಾಕೆ ಔಣಾಧಿಕ ಪ್ರಯೋಗ ಹಾಕಿದ್ದಾರೆ ಇಂಥ ಜಟಿಲ ಪ್ರಶ್ನೆಗಳನ್ನು ಕೇಳುವುದುಂಟು ಆದರೆ ಬರಿಯ ಪಾಂಡಿತ್ಯಕೋಸ್ಕರ ಅವರು ಗ್ರಂಥ ಹಿಡಿದವರಲ್ಲ ಅದರಲ್ಲಿ ಅವರಿಗೆ ಪರಮ ಭಕ್ತಿ ಒಂದು ಸಾರಿ ನನ್ನನ್ನು ಭಾಗವತದಲ್ಲಿಯ ರಾಮಕತೆಯನ್ನು ಓದುವಂತೆ ಕೇಳಿದರು ನಾನು ಕೊಂಚ ಅಧಿಕ ಪ್ರಸಂಗಿತನ ಮಾಡಿದೆ ನಾನು ಅದು ಯಾಕೆ ನಿಮ್ಮನ್ನು ಅಳಿಸುವುದಕ್ಕೆ ಶಿವರಾ ಶಿ ಅಯ್ಯೋ ಹುಚ್ಚ ಕಥಾ ಹಾಗೆ ರಸಪಾಕವಿದೆಯಲ್ಲ ಅದರಲ್ಲಿ ಯಥಾಕ್ರಮ ಒಂದು ದಿನ ಸಂಜೆ ಶ್ರೀನಿವಾಸ ಶಾಸ್ತ್ರಿಗಳು ವೆಂಕಟರಾಮ ಶಾಸ್ತ್ರಿಗಳು ಅವರ ಮಿತ್ರ ಗೋಷ್ಠಿಗೆ ಸೇರಿದ ಎಂಟು ಹತ್ತು ಮಂದಿಯೂ ಲಾಲ್ಬಾಗಿಗೆ ಹೊರಟಿದ್ದೆವು ಡಾಕ್ಟರ್ ಬಿಕೆ ನಾರಾಯಣರಾಯರ ಕಣ್ಣಾಸ್ಪತ್ರೆಯ ಮುಂದಿನ ರಸ್ತೆಯಿಂದ ನಾವು ಕೊಂಚ ದೂರ ಮುಂದಕ್ಕೆ ಸಾಗುವ ವೇಳೆಗೆ ಡಾಕ್ಟರ್ ನಾರಾಯಣರಾಯರ ಮನೆಯ ಮುಂದುಗಡೆಯ ರಸ್ತೆಯಿಂದ ಶಿವಸ್ವಾಮಿ ಅಯ್ಯರವರು ಕಾರಿನಲ್ಲಿ ಕುಳಿತು ಲಾಲ್ಬಾಗಿಗೆ ಹೋಗುತ್ತಿದ್ದರು ನಮ್ಮ ಗುಂಪನ್ನು ನೋಡಿ ಕಾರನ್ನು ಸಿಳಿದು ನಮ್ಮ ಕಡೆಗೆ ನಡೆದು ಬರುತ್ತಿದ್ದರು ಶಾಸ್ತಿಗಳು ಪಿಸು ಮಾತಿನಲ್ಲಿ ಅಯ್ಯಯ್ಯೋ ಈ ಕಡೆ ಬರುತ್ತಾರಲ್ಲ ಎಂದರು ಶಿವಸ್ವಾಮಿ ಅಯ್ಯರ್ ಬಂದೇ ಅವರಿವರನ್ನು ಕುರಿತು ಕುಶಲ ಪ್ರಶ್ನೆ ಮಾಡಿ ಆಮೇಲೆ ನನ್ನನ್ನು ದಿಟ್ಟಿಸಿ ನೋಡಿದರು ತಲೆಯಿಂದ ಕಾಲಿನವರೆಗೂ ನಾನು ಏನೋ ಬಂತು ನನಗೆ ಗ್ರಹಚಾರ ಎಂದುಕೊಂಡೆ ಶಿವಸ್ವಾಮಿ ಅಯ್ಯರ್ ಮಾತನಾಡಲಿಲ್ಲ ಇನ್ನೆರಡು ಹಜ್ಜೆ ಮುಂದಿಟ್ಟೆವು ಈ ಸಾರಿ ಅವರು ಮತ್ತೆ ನನ್ನನ್ನು ದಿಟ್ಟಿಸಿ ನೋಡಿದರು ಕಾಲಿನಿಂದ ತಲೆಯವರೆಗೂ ಇನ್ನೂ ಮುಂದೆ ನಡೆದವು ಮೂರನೆಯ ಸಾರಿ ಶಿವಸ್ವಾಮಿ ಅಯ್ಯರ್ ನನ್ನನ್ನು ನೋಡಿ ತಮಿಳಿನಲ್ಲಿ ಕೇಳಿದರು ಕಚ್ಚಂ ಓಡೋದಿಲ್ಲೆಯೋ ಪಂಚೆ ಕಚ್ಚೆ ಹಾಕುವುದಿಲ್ಲವೋ ನಾನು ಯಾವಾಗಲೂ ಹಾಕುತ್ತೇನೆ ಇವತ್ತು ಏನೋ ಮುಂಡು ಸುತ್ತಿಕೊಂಡು ಬಂದುಬಿಟ್ಟೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಶಿವಸ್ವಾಮಿ ಅಯ್ಯರವರು ಸಬೂಬನ್ನು ಒಪ್ಪಿಕೊಂಡರು ಆದರೆ ಆಗ ಶ್ರೀನಿವಾಸ ಶಾಸ್ತ್ರಿಗಳು ನನ್ನ ಕಡೆ ತಿರುಗಿ ಒಳ್ಳೆಯ ವೇಳೆ ಆಯಿತು ಮುಂಡು ಸುತ್ತುವುದರಲ್ಲಿ ಏನು ತಪ್ಪು ಎಂದು ತಕರಾರೆತ್ತಲಿಲ್ಲವಲ್ಲ ನೀನು ನಾನು ಮೇಲೆ ಉದಾಹರಿಸಿದ ವೆಂಕಟರಾಮ ಶಾಸ್ತ್ರಿಗಳ ಪ್ರಸಂಗವನ್ನು ಹೇಳಿ ನಾನೇನು ಅಷ್ಟು ದುಷ್ಟನೇ ಎಂದೆ ಶಿವಸ್ವಾಮಿ ಅಯ್ಯರವರಿಗೆ ಎಲ್ಲವೂ ಯಥಾಕ್ರಮವಾಗಿರಬೇಕು ನಿಯಮವೆಂದರೆ ಅವರದು ನಿಯಮ